ಇನ್ನೇನು ಹೇಳಬೇಕು ಇದೇನು ಒಳ್ಳೆ ಕತೆ ಹೇಳ್ತಾ ಇದ್ದೇನೆ ನಾನು ಹೇಳಿದ್ದಲ್ಲ ಬೃಹದಾರಂಭಿಕ ಉಪನಿಷತ್ತು ಹೇಳುತ್ತಿದ್ದೆ ಬ್ರಹ್ಮದೇವರು ತನ್ನ ಅಪ್ಪ ದೇವರಿಂದ ತಾವು ಪ್ರತಿಗ್ರಹ ಮಾಡಿದ್ದಕ್ಕಾಗಿ ಬ್ರಹ್ಮದೇವರಿಗೆ ಪಾಪ ಬರಲಿಲ್ಲ ಅವರು ಗಾಯತ್ರಿಯ ಉಪಾಸನೆಯನ್ನ ಮಾಡತಾನೇ ಇದ್ದಾರೆ ಅನಾದಿ ಕಾಲದಿಂದ ಅವರಿಗೆ ಪ್ರತಿಗ್ರಹದ ಪಾಪ ಬರಲಿಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಆ ಉಪಾಸನೆ ಮಾಡದವರಿಗೆ ತಮ್ಮ ಅಪ್ಪನ ಹತ್ರ ತೆಗೆದುಕೊಂಡ್ರೂ ಪಾಪ ಬರುತ್ತೆ ಅಂತ ಆಯ್ತಲ್ಲ ಅಪ್ಪನ ಪಾಪ ಇರುತ್ತದೆ ಅದು ಟ್ರಾನ್ಸ್ಫರ್ ಆಗುತ್ತೆ ದೇವರ ಹತ್ರ ಪಾಪನೇ ಇರೋದಿಲ್ಲ ಅದು ಟ್ರಾನ್ಸ್ಫರ್ ಆಗುವ ಪ್ರಸಕ್ತಿ ಇಲ್ಲ ಆದರೆ ಇನ್ನೊಬ್ಬರು ಇಲ್ಲಿ ಪಾಪವನ್ನು ಎತ್ತಿ ಕೊಡ್ತಾನೆ ದೇವರು ತನ್ನ ಹತ್ರ ಕೊಡುವುದಿಲ್ಲ ಯಾಕೆಂದ್ರೆ ಅವನತ್ರ ಪಾಪನೇ ಇಲ್ಲ ಭಗವಂತನ ಹತ್ರ ನಾವು ತೆಗೆದುಕೊಂಡಾಗಲೂ ಭಗವಂತನ ಅನುಸಂಧಾನ ಭಕ್ತಿ ಶ್ರದ್ದಾಪೂರ್ವಕವಾಗಿ ಅವನ ಗಾಯತ್ರಿ ಉಪಾಸನ ನಾವು ಮಾಡದಿದ್ದಾಗ ದೇವರು ತನ್ನೊಳಗಿರುವ ಪಾಠ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವನೊಳಗೆ ಪಾಪನೇ ಇಲ್ಲ ಆದರೆ ಇನ್ನೊಬ್ಬ ಜೀವರಲ್ಲಿರುವ ಪಾಪಗಳನ್ನೇ ಟ್ರಾನ್ಸ್ಫರ್ ಮಾಡುತ್ತಾನೆ ಅದು ನಮಗೆ ಬಡಿಯಬಹುದು ಇನ್ನು ಎಲ್ಲಿ ಹೋಗ್ತೇವೆ ನೋಡಿ ದೇವರ ಹತ್ತಿರ ತೆಗೆದುಕೊಂಡ್ರೆ ಪಾಪ ಬರುವ ಸಂದರ್ಭ ಇದ್ದಾಗ ಇನ್ನು ಬೇರೆಯವರ ಹತ್ರ ತೆಗೆದುಕೊಂಡ್ರೆ ಪಾಪ ಬಂದೇ ಬರದು ಹಾಗಾದ್ರೆ ದೇವರ ಹತ್ರ ತೆಗೆದುಕೊಳ್ಳದೇ ಇರಲಿಕ್ಕೆ ಸಾಧ್ಯವೇ ಏನಿಲ್ಲ ಅಂದ್ರೆ ದೇವರ ಹತ್ರಂತೂ ನಾವು ಪ್ರತಿಗ್ರಹ ಮಾಡೇ ಮಾಡಬೇಕು ಇನ್ನಿತರ ತಂದೆ ತಾಯಿ ಅಥವಾ ಮನೆಯಲ್ಲಿ ಬಂದದ್ದನ್ನು ಪ್ರತಿಗ್ರಹ ಮಾಡಲೇಬೇಕು ಭಾರೀ ನಾನು ಗೃಹಸ್ಥ ಒಬ್ಬರ ಹತ್ರ ದಕ್ಷಿಣೆ ತಗೊಳ್ಳಲಿಲ್ಲ ಭಾರಿ ಟಿವಿಯಿಂದ ಬೆಳೆದಿದ್ದೇನೆ ಎಂದು ನಮ್ಮಅಪ್ನ ಆಸ್ತಿ ಎಂದು ತಗೊಂಡಿದ್ದೀಯ ಹಾಗಾದರೆ ಎಲ್ಲರಿಗೂ ಪ್ರತಿಗ್ರಹದ ಪಾಪದ ಭೀತಿ ಅದರ ಪರಿಹಾರಕ್ಕಾಗಿ ಗಾಯತ್ರಿಯ ಜಪ ಇದು ಪ್ರತಿಯೊಬ್ಬರಿಗೂ ಬೇಕೇ ಗಂಡ ಮಾಡಿದರೆ ಹೆಂಡತಿಯ ಪಾಪವು ಹೋಗುತ್ತೆ ಗಾಬರಿ ಆಗಬೇಕು ಆದ್ದರಿಂದ ಆ ಪ್ರತಿಗ್ರಹದ ಪಾಪವನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಗಾಯತ್ರಿಯ ಜಪ ಇದು ಎಲ್ಲರಿಗೂ ನಿಮಗೆ ಅದಕ್ಕಾಗಿ ನಾವು ಗಾಯತ್ರಿಯ ಜಪವನ್ನ ಒಪ್ಪತ್ತು ಮಾಡಿದರೆ ಸಾಲದು ನೂರು ಮಾಡಿದರೆ ಸಾಲದು ಏನು ಮಾಡದಿದ್ದವರು ಅಷ್ಟು ಮಾಡಿದರೆ ಸರಿ ಆದರೆ ಸಾವಿರ ಗಾಯತ್ರಿಯನ್ನ ಮಾಡಲೇಬೇಕು ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಹಾವರಾಂ ಸಾವಿರ ಗಾಯತ್ರಿಯನ್ನ ಮಾಡಿದರೆ ವರ್ಷಕ್ಕೆ ಮೂರು ಲಕ್ಷ ಆಗ್ತದೆ ಎಂಟು ವರ್ಷ ಮಾಡಿದರೆ ಇಪ್ಪತ್ತ ಲಕ್ಷ ಆಗ್ತದೆ ಲಕ್ಷ ಗಾಯತ್ರಿಯ ಜಪವನ್ನ ಈ ಎಲ್ಲಾ ಅರ್ಥಾನುಸಂಧಾನ ಇನ್ನೂ ಹೆಚ್ಚಿನ ಅರ್ಥಗಳನ್ನ ಕನಿಷ್ಠ ಪಕ್ಷ ಒಂದೆರಡು ಅರ್ಥಗಳನ್ನಾದರೂ ವಿಶೇಷ ಭಕ್ತಿಯಿಂದ ಅನುಸಂಧಾನ ಮಾಡಿ ಕುಮರಾಚಾರ್ಯರು ರುದ್ಭಾಕ್ಷದಲ್ಲಿ ಹೇಳಿದ ಅರ್ಥಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ಜಪ ಮಾಡಿದರೆ ಎಲ್ಲಾ ಪ್ರತಿಗ್ರಹದ ಪಾಪಗಳು ಹೋಗ್ತದೆ ಇನ್ನೇನೇನು ಗ್ರಹ ರಾಶಿಗಳಿಂದ ಬಂದ ಪಾಪ ಆ ಜನ್ಮ ನಿಮಿತ್ತಕವಾದ ದೋಷಗಳೂ ಹೋಗ್ತದೆ ಕೈ ಮೇಲೆ ಎತ್ತಿ ಅನುಗ್ರಹ ಮಾಡುತ್ತಾನೆ ಇದರೊಳಗೆ ಸಂದೇಹವಿಲ್ಲ ಆ ಪ್ರತಿಜ್ಞೆಯನ್ನು ಪ್ರತಿಯೊಬ್ಬರೂ ಈ ಸನ್ನಿಧಾನದೊಳಗೆ ತಾವು ಮಾಡಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಂತಹ ಸಂದರ್ಭವನ್ನು ಸ್ವಲ್ಪ ವಿವರವಾಗಿ ನಾವು ತಿಳಿಯೋಣ ಇದು ಸಂದರ್ಭ ಬ್ರಹ್ಮದೇವರು ಪರಮಾತ್ಮನಿಂದ ಪಡೆದುಕೊಳ್ತಾರೆ ಏನು ಪಡೆದುಕೊಳ್ತಾರೆ ಯಾರಿಂದ ಪಡೆದುಕೊಳ್ತಾರೆ भगवत रूपुर अनिद्ध प्रद्युम्न संकर्ष ब्रह्मदेवर गायत्री उपासन श्रीमदाचार्य गायत्री के उपासन मुख्य अधिकार ब्रह्मदेवरबरी इनगू ಗಾಯತ್ರಿಾನ ಯೋಗ್ಯೋ ದ್ವಿಜೋ ಯೋಗ್ಯೋಪೇ ವಿಂಚಂ ತಸ್ಮತ್ತು ತಲಂ ಆ ಗಾಯತ್ರಿ ಉಪಾಸನೆಯಿಂದ ಬರಬೇಕಾದ ಫಲ ಮುಖ್ಯವಾಗಿ ಯಾರಿಗೆ ಬರುತ್ತದೆ ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ ಬರ್ತದೆ ಯಾಕೆ ಅವರೇ ಮುಖ್ಯ ಅಧಿಕಾರ ಇದೆ ಅಧಿಕಾರ ಯಾರಿಗೆ ಚೆನ್ನಾಗಿದೆ ಅವರಿಗೆ ಅದರ ಫಲ ಚೆನ್ನಾಗಿ ಬರುತ್ತದೆ ಅಧಿಕಾರ ಇಲ್ಲದೆ ನಾವು ಅದನ್ನು ಓದ್ತೇವೆ ಅಂತಂದ್ರೆ ಅವರಿಗೆ ಫಲ ಬರುವುದಿಲ್ಲ ಅಥವಾ ಅಧಿಕಾರ ಸ್ವಲ್ಪ ಇದ್ರೆ ಸ್ವಲ್ಪ ಫಲ ಬರುತ್ತದೆ ನಾವು ಮನುಷ್ಯರು ಅಲ್ಪಾಧಿಕಾರಿಗಳು ನಮಗೆ ಫಲವೂ ಸ್ವಲ್ಪ ದೇವತೆಗಳು ಇನ್ನೂ ಉತ್ತಮ ಅಧಿಕಾರಿಗಳು ದೇವೋತ್ತಮರಾದ ಬ್ರಹ್ಮದೇವರು ಮುಖ್ಯ ಅಧಿಕಾರಿಗಳು ಅವರಿಗೆ ಅದರ ಫಲ ನಿಜವಾಗಿ ಬರುತ್ತದೆ ಅದೇನು ಅವರು ಫಲ ಅದರಿಂದ ಪಡೆದದ್ದು ಅಂದರೆ ಅದಕ್ಕೆ ಹೇಳ್ತಾರೆ ಅವರು ಈ ಗಾಯತ್ರಿಯ ಮೂರು ಪಾದಗಳನ್ನು ಉಪಾಸನೆ ಮಾಡಿದರು ಮೂರು ಪಾದಗಳು ಇಪ್ಪತ್ನಾಲ್ಕು ಅಕ್ಷರದ ಗಾಯತ್ರಿ ಎಂಟು ಅಕ್ಷರದ ಒಂದು ಪಾದ ಮೂರು ಪಾದಗಳಾಗತ್ತೆ ತತ್ಸವಿತುರು ಮರೇ ನಿಯಂ ಭರ್ಗೋ ದೇವಸ್ಯ ಧೀಮಹಿ ಜಿಯೋ ಯೋನ ಪ್ರಚೋದಯ ಈ ಮೂರು ಪಾದಗಳು ಈ ಮೂರು ಪಾದಗಳ ಅರ್ಥವನ್ನ ಚಿಂತನ ಮಾಡಿದ್ದಕ್ಕೆ ಧ್ಯಾನ ಮಾಡಿದ್ದಕ್ಕೆ ಉಪಾಸನೆ ಮಾಡಿದ್ದಕ್ಕೆ ಬ್ರಹ್ಮದೇವರಿಗೆ ಏನು ಇದರ ಫಲ ಸಿಕ್ತು ಶ್ರೀಮದಾಚಾರ್ಯರು ಫಲ ಅನ್ಲಿಕ್ಕೆ ತಯಾರಿಲ್ಲ ಉಪನಿಷತ್ತು ಫಲ ಅಂತಿದೆ ಶ್ರೀಮಠಾಚಾರ್ಯರಂತಾರೆ ಫಲೈಕ ದೇಶ ಅಂತಾರೆ ಈ ಉಪಾಸನೆಯ ಫಲಕ್ಕೆ ಲೆಕ್ಕವೇ ಇಲ್ಲ ಬ್ರಹ್ಮದೇವರು ಇದರ ಉಪಾಸನೆ ಮಾಡಿದ್ದಕ್ಕೆ ಆ ಫಲದ ಲೆಕ್ಕ ಇಲ್ಲ ಅದರಿಂದ ಬರಬೇಕಾದ ಮಹಾಫಲ ಇದೆ ಮೋಕ್ಷದಲ್ಲಿ ಆನಂದ ಇದೆ ಭಗವದ್ ಅನುಗ್ರಹ ವಿಶೇಷ ಇದೆ ಅದರೊಳಗಿನ ಅತಿ ಸಣ್ಣ ಒಂದು ಏಕ ಅಂದ್ರೆ ಏನು ಅಂದ್ರೆ ಅದು ಮೂಲ ಒಂದೊಂದು ಪಾದದ ಉಪಾಸನೆ ಮಾಡಿದ್ದಕ್ಕೆ ಅವರಿಗೆ ಒಂದೊಂದು ಫಲ ಸಿಕ್ಕಿದೆ ಅದೇನು ಅಂದ್ರೆ ಮೊದಲನೆಯದಾಗಿ ತತ್ ಸುರ್ವ ರೇಣ್ಯಂ ಬಿಟ್ರೆ ಅಂದ್ಬಿಟ್ರೆ ಏಳೇ ಅಕ್ಷರ ಆಗ್ತದೆ ತತ್ ಸುರ್ ವ ರೇಣ್ಯಂ ಆದರೆ ಎಂಟಾಗಬೇಕು ನಮಗೆ ಅದಕ್ಕೆ ನಿ ಅಂತ ಬಿಡಿಸಬೇಕು ಅದನ್ನು ಕಾಮವೇಗದಲ್ಲಿ ಪಾಠಗೂ ಹಾಲೆ ಉಂಟು ನಿ ಎಂ ಹೀಗಾಗಿ ಎಂಟಾಗುತ್ತೆ ಸ್ವರ್ಗೋ ದೇವಸ್ಥಿಮಿಹಿ ಅದೆಲ್ಲ ಎಂಟಂಟೇ ಸ್ಪಷ್ಟವಾಗಿದೆ ಈ ಎಂಟು ಅಕ್ಷರದ ಮೊದಲನೆಯ ತತ್ಸವಿತರು ವರೇಣಿಯಂ ಅನ್ನುವ ಮಂತ್ರದ ಅರ್ಥವನ್ನ ಅನುಸಂಧಾನ ಮಾಡಿ ಈ ಒಂದು ಪಾದದಿಂದ ಪ್ರತಿಪಾದ್ಯನಾದ ವ್ಯಕ್ತಿ ಯಾರು ಅಂದ್ರೆ ಸಕಲ ಲೋಕಗಳಿಗೆ ನಿಯಾಮಕನಾದ ಅನಿರುದ್ಧ ರೂಪಿಯಾದ ಭಗವಂತ ಪವನಧ್ಯಾನವನ್ನ ಮಾಡಿದ್ದಕ್ಕಾಗಿ ಅವರಿಗೇನು ಫಲ ಅಂದ್ರೆ ಸಮಗ್ರವಾದ ಲೋಕಗಳನ್ನ ಸೃಷ್ಟಿ ಮಾಡುವುದಕ್ಕಾಗಿ ಅರ್ಥಾತ್ ಆ ಲೋಕಗಳಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನ ಮಾಡುವುದಕ್ಕಾಗಿ ಲೋಕಗಳನ್ನೇ ಅನಿರುದ್ಧ ಬ್ರಹ್ಮದೇವರಿಗೆ ಕೊಡ್ತಾರೆ ಲೋಕಗಳ ಸೃಷ್ಟಿ ಮಾಡಿದ್ದು ದೇವರೇ ಬ್ರಹ್ಮದೇವರು ಅದನ್ನ ಮತ್ತೆ ಪ್ಲಾಸ್ಟರಿಂಗ್ ಕೆಲಸ ಮಾಡಿದ್ದರು ಅಂತ ಹೇಳ್ತಾರೆ ಅದನ್ನು ಮತ್ತೆ ಅಭಿವೃದ್ಧಿಗೊಳಿಸಿದರು ಮೂಲತಃ ಲೋಕ ಸೃಷ್ಟಿ ದೇವರಿಂದಲೇ ಆಗಿದೆ ಹೀಗಾಗಿ ತಾನು ಸೃಷ್ಟಿ ಮಾಡಿದ ಲೋಕಗಳನ್ನ ಅನಿರುದ್ಧ ರೂಪಿಯಾದಂತಹ ಗಾಯತ್ರಿಯ ಮೊದಲು ಪಾದದಿಂದ ಪ್ರತಿಪಾದ್ಯನಾದ ದೇವ ಅದನ್ನ ಉಪಾಸನೆ ಮಾಡಿದ ಬ್ರಹ್ಮದೇವರ ಮೇಲೆ ಪ್ರೀತನಾಗಿ ಆ ಎಲ್ಲ ಲೋಕಗಳನ್ನ ಹದಿನಾಲ್ಕು ಲೋಕಗಳ ಆಧಿಪತ್ಯವನ್ನ ಬ್ರಹ್ಮದೇವರಿಗೆ ಕೊಟ್ಟ ಗಮನಿಸಿ ಎಂಟೇ ಎಂಟು ಅಕ್ಷಪದ ಗಾಯತ್ರಿ ಸವಿತುರು ವರೆಣ್ಯಂ ಇಷ್ಟೇ ಗಾಯತ್ರಿಯ ಉಪಾಸನೆಯನ್ನ ಮಾಡಿದ್ದರ ಫಲ ಹದಿನಾಲ್ಕು ಲೋಕಗಳ ಆಧಿಪತ್ಯವನ್ನು ಬ್ರಹ್ಮದೇವರಿಗೆ ಕೊಡ್ತಾ ಇದ್ದಾನೆ ಪರಮಾತ್ಮ ಅಯೋಧ್ಯರೂಪಿಯಾದ ಆ ಪಾದದಿಂದ ಪ್ರತಿಪಾದ್ಯನಾದ ದೇವರು ಇಷ್ಟು ಕೊಟ್ಟರೆ ಶ್ರೀಮದಾಸರಿಗೆ ಸಂತೋಷ ಇಲ್ಲ ತಾವು ಮುಂದೆ ಬ್ರಹ್ಮದೇವರಾದವರಿದ್ದಾರೆ ಅವರು ಹೇಳ್ತಾರೆ ಇದು ಆ ಒಂದು ಪಾದದ ಗಾಯತ್ರಿಯ ಉಪಾಸನೆಯ ಫಲದ ಒಂದು ಸಣ್ಣ ತುಂಡು ಇನ್ನೂ ಹೆಚ್ಚಿನ ಫಲ ಇದೆ ನಿಮಗೆ ಹೇಳೋದಿಲ್ಲ ಅಂತಾರೆ ಅದನ್ನು ಗಮನಿಸು ನಾವು ಮಾಡುವ ಗಾಯತ್ರಿ ಎಷ್ಟು ದೊಡ್ಡದು ನಾವೆಷ್ಟು ದೊಡ್ಡವರು ಅಂತ ವಿಚಾರ ಮಾಡಿಬಿಟ್ರಿ ನಾವು ಬಹಳ ಸಣ್ಣವರೇ ಆದರೆ ನಾವು ಮಾಡುವ ಗಾಯತ್ರಿ ಬಹಳ ದೊಡ್ಡದಿದೆ ನಮ್ಮ ಯೋಜಿತನೇ ಸಣ್ಣದು ಹೀಗಾಗಿ ನಮಗೆ ಅದರ ಫಲ ಬಹಳ ಸ್ವಲ್ಪ ದೊರಕದೆ ಅದಕ್ಕೇನು ಉಪಾಯ ಇಲ್ಲ ಈಗ ಗ್ರೇನೈಟ್ ಕಲ್ಲು ಬೇಕಾದಷ್ಟಿತ್ತು ನಮ್ಮ ಶಿಷ್ಯರದೇ ಒಬ್ಬರದು ಬಲಕುಂದಿ ಜಹಗೀರದಾರಂತ ಬಾಗಲಕೋಟೆಯಲ್ಲಿ ಗಿಲ್ಕಲ್ಲ ಹತ್ರ ದೊಡ್ಡದಾಗಿರತಕ್ಕಂತಹ ಅವರ ಆಸ್ತಿ ಉಕ್ಕಟೆಯಾಗಿ ಅದನ್ನ ದಾನ ಕೊಟ್ಟರು ಯಾಕೆ ಅಂದ್ರೆ ಇದು ಏನು ಹಾಲು ಕಲ್ಲು ಬೆಳೆ ಬೆಳೆಯೋದಿಲ್ಲ ತೆಗೆದುಕೊಂಡು ಏನ್ ಮಾಡಬೇಕು ಅಂತ ಅವ ತೆಗೆದುಕೊಂಡವನು ವರ್ಷಕ್ಕೆ ಏಳ್ನೂರು ಕೋಟಿ ಅವನಿಗೆ ಟರ್ನ್ ಇದೆ ಇವನಿಗೆ ಪಾತ್ರ ಗತಿ ಇಲ್ಲ ಅವರು ಬಂದಿರಬಹುದಿಲ್ಲ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಯಾಕೆ ಕಲ್ಲು ಕಲ್ಲ ಅದನ್ನು ಬರೀ ಕಲ್ಲು ಇದು ಅದಕ್ಕೆ ಉಪಯೋಗ ಬೆಳಕು ತಗೊಂಡವನಿಗೆ ಅದಕ್ಕೆ ಕಲ್ಲಾಯ್ತು ಅವನ ಬಡವಾದ ಅದರ ರಹಸ್ಯ ತಿಳಿದುಕೊಂಡವರು ಕೋಟ್ಯಾಧೀಶರಾದರು ಶ್ರೀಮಂತರಾದರು ಇದೇನು ಸುಮ್ಮನೆ ಗಾಯತ್ರಿ ಏನೋ ಒಂದು ಹರಟೆ ಇದ್ದಾಗ ಇದೊಂದು ಮಂತ್ರ ಏನೋ ನಮ್ಗೆ ಹೇಳಿದ್ದಾರೆ ಅಪ್ಪ ಉಪದೇಶ ಮಾಡಿದ್ದಾನೆ ಅಂತೋದಕ್ಕೆ ನಮ್ಮ ಯೋಗ್ಯತೆನೇ ಸ್ವಲ್ಪ ನಮ್ಮ ಜ್ಞಾನನೂ ಸ್ವಲ್ಪ ಅಷ್ಟೇ ಚುಳ್ಕೋತೀವಿ ನಮಗಷ್ಟೇ ಸಿಗ್ತದೆ ಆದರೆ ಅದನ್ನು ಅದರ ರಹಸ್ಯವನ್ನು ತಿಳಿದವರು ಅದರಿಂದ ಹದಿನಾಲ್ಕು ಲೋಕಗಳ ಆಧಿಪತ್ಯವನ್ನು ಪಡೆದುಕೊಂಡರು ಬ್ರಹ್ಮದೇವರು ಒಂದೇ ಪಾದ ಸಾಕಾಯ್ತವರಿಗೆ ತತ್ಸವಿತು ವರೆಣ್ಯಂ ಭೂಮಿ ಅಂತರಿಕ್ಷ ದ್ಯವ್ ಹದಿನಾಲ್ಕು ಲೋಕಗಳನ್ನ ಮೂರರಲ್ಲಿ ವಿಭಾಗ ಮಾಡಿದರೆ ಆಗ ಕೆಳಗಿನದೆಲ್ಲ ಒಂದು ಮಧ್ಯದ್ದು ಒಂದು ನೆಲಿನ ಲೋಕಗಳೆಲ್ಲ ಒಂದು ಹೀಗೆ ವಿಭಾಗ ಮಾಡಿದಾಗ ಮೂರರಲ್ಲಿ ಹದಿನಾಲ್ಕು ಬರ್ತದೆ ಆ ಎಲ್ಲಾ ತರಹದ ಲೋಕಗಳನ್ನ ಬ್ರಹ್ಮದೇವರು ಈ ಒಂದು ಪಾದದ ಉಪಾಸನೆಯಿಂದ ಪಡೆದುಕೊಂಡರು